ಇಪ್ಪತ್ತೊಂದನೇ ತರಂಗ ಚಿಕಿತ್ಸೆಯು ಆರಂಭವಾಯಿತು ಅಲ್ಲಿ ಇಟ್ಟಿದ ಅರಳಿ ಮುತ್ತುಗದ ದೊಣ್ಣೆಗಳಲ್ಲಿ ನೀರು ತುಂಬಿಕೊಂಡು ದರ್ಭ ಪಿಂಜೋಲಗಳನ್ನು ಹಿಡಿದು ಮಂಜುಜಲವನ್ನು ಪ್ರೋಕ್ಷಿಸುತ್ತಾ ಬಂದರು ವಿಶ್ವಾಮ ಹಾಗೆಯೇ ಒಂದು ಸಣ್ಣ ನೀರು ಹವಿಯಂತಹದೊಂದು ಸೂಕ್ಷ್ಮ ಆ ದೇಹದ ಸುತ್ತಲೂ ಸೇರಿದಂತಾಗುತ್ತಾ ಬಂತು ಒಂದು ಗಳಿಗೆ ಎನ್ನುವುದೊಳಗಾಗಿ ಆ ದೇಹದ ಸುತ್ತಲೂ ಒಂದು ಬಿಳಿಯ ಮೋಡವು ಕಟ್ಟಿದಂತಾಯಿತು ಅದನ್ನೆಲ್ಲ ಸೇರಿಸಿ ಒಂದು ಗುಡ್ಡೆ ಮಾಡಿ ಅದರ ಮೇಲೆ ಮಂತುಜಲವನ್ನು ಮತ್ತೆ ಪ್ರೋಕ್ಷಿಸಲು ಅದು ಒಂದು ಉಂಡೆದ ಉಂಡೆ ಆದಂತಾಗಿ ಘನವಾದ ತೇಜವ ನಿಂತಿತು ಅದನ್ನು ಮತ್ತೆ ಮಂತಜಲದಿಂದ ಆಪ್ರೋಕ್ಷಿಸುತ್ತಾ ಬರಲು ವಿದ್ಯುಲ್ತೆಯಂತೆ ನೀಲವರ್ಣ ವಿಶಿಷ್ಟವಾಗಿ ಎರಕ ಹೊಯ್ದ ಸೂರ್ಯಕಿರಣದಂತೆ ಉಜ್ವಲವಾಗಿರುವ ಒಂದು ತೇಜ ಕಣುವು ಹೊರಬಿಟ್ಟು ಬಿತ್ತು ಅದನ್ನು ಒಂದು ದರ್ಬೆಯ ಅಗ್ರದಲ್ಲಿಟ್ಟು ಮೊದಲು ಬಂದ ತೇಜೋಮೇಗದ ಕಡೆಗೆ ತಿರುಗಿದರು ಅದನ್ನು ಮಂತಜಲದಿಂದ ಬರಲು ಅದರಿಂದ ಬೇಯಿಸಿದ ರೇಷ್ಮೆ ಗೂಡಿನಿಂದ ಎಳೆಯ ಎದ್ದು ಬರುವಂತೆ ಸೂಕ್ಷ್ಮವಾದ ತಂತುವುದು ಎದ್ದು ಬಂತು ಜಡರ ಹುಳುವಿನ ದಾರಕ್ಕಿಂತಳು ನವಿರಾದ ಆ ದಾರವನ್ನು ಈ ವೈದ್ಯವೇರುವ ಅರಣ್ಯರು ಬೇಗ ಬೇಗ ಸುತ್ತಿ ಅತ್ತಿಟ್ಟರು ಆ ದಾರವನ್ನು ಬಿಚ್ಚಿ ತೆಗೆಯುತ್ತಲೂ ಆ ತೇಜೋ ತೇಜೋಮೇಗವು ಅಂತಃಪ್ರಕಾಶ ಸುಂದರವಾಯಿತು ಅದುವರವಿಗೆ ಕಾಣದಿದ್ದ ಅದರ ಅಂತಸ್ತವು ಕಾಣುವುದಕ್ಕ ಕಾಣುವಂತಾಗಿ ಅಲ್ಲಿ ಬಿಳಪು ಕಪ್ಪು ನೀಲ ಹಳದಿ ಬಣ್ಣಗಳು ಕಾಣಿಸಿದವು ಅವು ಬರುಬರುತ್ತಾ ತಿಳಿಯಾಗಿ ಎಲ್ಲವೂ ಬೇರೆ ಬೇರೆ ಬಣ್ಣಕ್ಕೆ ತಿರುಗಿದವು ಕಪ್ಪು ಬಿಳುಪಾಯಿತು ಹಾಲು ಬಣ್ಣದ ಬೆಳಪು ಶುದ್ಧವಾಗಿ ತೇಲಿ ಪಾದರಸದ ಬಿಳುಪಾಯಿತು ಕೆಂಪು ಪಾಟೀಲವರ್ಣವಾಗಿ ವಾಗಿದ್ದರೂ ಹವಳದ ಬಣ್ಣಕ್ಕೆ ತಿರುಗಿತು ಹಳದಿಯು ಅರಿಶಿನ ಬಣ್ಣವಿದ್ದು ಹೋಗಿ ಯಾವುದೋ ಯಾವುದೋ ಬಣ್ಣಕ್ಕೆ ತಿರುಗಿ ಕೊನೆಗೆ ಅಪರಂಜಿಯ ಬಣ್ಣಕ್ಕೆ ನಿಂತಿತು ನೀಲವು ಮಂಕುಮುಂಕಾಗಿ ಹೊಳಪಿಲ್ಲದೋ ತಪ್ಪಿ ಉತ್ತಮವಾದ ನೀಲ ಹೊಳಪಿಗೆ ಇಳಿಯಿತು ಇನ್ನೊಂದು ಗಡಿಗೆಯೊಳಗಾಗಿ ಅದೆಲ್ಲವೂ ಸೇರಿ ಮತ್ತೆ ಎಳೆ ಎಲೆ ಹಸಿರಾಗಿ ಬಣ್ಣ ಎಲೆ ಹಸಿರು ಬಣ್ಣವಾಗಿ ನಿಂತಿತು ಅದನ್ನು ಹತ್ತ ನೀಲ ಪ್ರಕಾಶಯುತವಾದ ಆ ತೇಜಸ್ ಕಣವನ್ನು ತೆಗೆದುಕೊಂಡರು ಅದರಿಂದಲೂ ಶುಭ್ರವಾದ ಸೂಕ್ಷ್ಮತಾ ಸೂಕ್ಷ್ಮವಾದ ತಂತುವೊಂದು ಎದ್ದು ಬಂತು ಅದನ್ನು ಸುತ್ತಿಕೊಂಡು ಅದನ್ನು ಪ್ರತ್ಯೇಕಿಸಿದರು ಅದುವರೆವಿಗೆ ಕಣ್ಣು ಕುಕ್ಕುವಂತೆ ಪ್ರಕಾಶವನ್ನು ಹೊರಸಲ್ಲುತ್ತಾ ಚಮಕಿಸುತ್ತಿದ್ದ ಆ ಪ್ರಕಾಶವು ಸ್ಥಿರವೂ ಸೌಮ್ಯವೂ ಆಯಿತು ಅದನ್ನು ಪೂರ್ವಸಿದ್ಧವಾಗಿದ್ದ ತೇಜೋ ಮಂಡಲದಲ್ಲಿಟ್ಟರು ಇತ್ತ ಸ್ಥೂಲೇಹವು ಆ ಸರಗಿದೆ. ಸೊಲಗಿದೆ ಪುರುಷ ಪ್ರಮಾಣವಾಗಿ ಪುಷ್ಪವಾಗಿ ದೃಢವಾಗಿದ್ದ ದೇಹವು ಸೊರಗಿ ಒಂದು ಚೋಟುದ್ದದ ಗೊಂಬೆಯಾಗಿ ಮಲಗಿದೆ ಅದನ್ನು ಮತ್ತೆ ಮಂಥೋದ ಕಡೆಗಳಿಂದ ಪ್ರೋಕ್ಷಿಸುತ್ತಾ ಅದರಿಂದ ನಾನಾವರಣದ ಬೆಳಕುಗಳುಳ್ಳ ಜ್ವಾಲಗಳು ಎದ್ದವು ಅವು ಅಷ್ಟು ಹೊತ್ತು ಉರಿದುರಿದು ದೇಹವು ತೇಜ ಗಾಜಿನ ಬೊಂಬೆಯಂತಾಯಿತು ತೇಜವೋ ಮಂಡಲ ಆ ಅದರಲ್ಲಿ ಅಡಿಯಿತು ಚೌಟು ದದ ದೇಹವು ನೋಡುತ್ತಿದ್ದ ದೊಡ್ಡದಾಯಿತು ಮೊದಲಿನಂತೆ ಪುರುಷ ಪ್ರಮಾಣವಾಯಿತು ದೇವತೆಗಳಿಬ್ಬರೂ ಅದನ್ನು ಅತ್ತ ಹಿಡಿದುಕೊಂಡು ನೀನು ಯಾರು ನೆನಪಿದೆಯೇ ಎಂದು ಹೇಳಿದರು ಉತ್ತರವು ಬಂತು ನಾನು ಅಯೋಧ್ಯಾಪತಿಯಾದ ತ್ರಿಶಂಕು ದೇವತೆಗಳು ಮತ್ತೆ ಹೇಳಿದರು ನೀನು ಸೋಮಯಾಗ ನೀನು ಸೋಮಯಾಗವು ಪೂರ್ಣವಾಗಿ ಅವಭೃತವಾಗುವವರೆಗೂ ವಿಶ್ವಾಮಿತ್ರ ಮಹರ್ಷಿಯ ಅಪ್ಪಣೆಯಾಗುವವರೆಗೂ ಭೂಲೋಕವನ್ನು ಬಿಟ್ಟು ಹೋಗಕೂಡದು ಅವಭೃತವಾಗುವವರೆಗೂ ನಿನಗೆ ಭೂಸ್ಪರ್ಶದಿಂದ ಉಂಟಾಗುವ ಪ್ರಜ್ಞಾಮಾಂದ್ಯವೋ ದೇಹವು ದೇಹದ ತೂಕವೂ ಇರುವುದು ತಿಳಿಯುತ್ತೆ ಆ ದೇಹವು ಅವರು ಹೇಳಿದುದನ್ನು ಒಪ್ಪಿಕೊಳ್ಳುವುದಕ್ಕೆ ಇಷ್ಟವಿಲ್ಲದಂತೆ ಕೊಂಚೆ ನೋವಿನಿಂದ ಮುಖವನ್ನು ಸಿಂಬರಿಸಿತು ಉಹ್ ಪ್ರತಿ ಆಡ ಕುಡಿದು ನಾವು ಮಾಡಿರುವುದು ಸರಿ ದೇಹವು ಒಪ್ಪಿಸುಮ್ಮನಾಯಿತು ಅಪ್ಪಣೆ ಎಂದು ಉತ್ಪತ್ತಿರ ಅಶ್ವಿನಿಯರು ಜಮದಗ್ನಿಯನ್ನು ಸಂಬೋಧಿಸಿ ನಮ್ಮ ಕಾರ್ಯವಾಯಿತು ಪುರುಷ ಸೂಕ್ತದಿಂದ ಪೂರ್ಣಾಹುತಿಯನ್ನು ಕೊಡು ನಮ್ಮ ಕಾರ್ಯವು ಸಫಲವಾಗಲಿ ಎಂದರು ಜಮದಗ್ನಿಯು ಪೂರ್ಣಾಹುತಿಯನ್ನು ಕೊಡುತ್ತಿದ್ದಂತೆಯೇ ತ್ರಿಶಂಕವೂ ನಿದ್ದೆಯಿಂದ ಎದ್ದವನಂತೆ ಎದ್ದು ದೇವತೆಗಳು ವಿಶ್ವಾಮನ ಕಡೆಗೆ ತಿರುಗಿದರು ಎಲ್ಲವೂ ಅರ್ಥವಾಯಿತಷ್ಟೇ ಆಯಿತು ಎಲ್ಲಿ ನಿನಗೆ ತಿಳಿದುದನ್ನು ಒಮ್ಮೆ ಹೇಳು ಮಂದ ಜಲಪೋಕ್ಷಗಳಿಂದ ಮೇಲಕ್ಕೆ ಎದ್ದು ಬಂದದ್ದು ಪ್ರಾಣ ಪಂಚಕದ ಪ್ರುದು ಜೀವಜ್ಯೋತಿ ಪ್ರಾಣಪ್ರಭಾ ಮಂಡಲದಿಂದ ಬಿಚ್ಚಿ ತೆಗೆದಿದ್ದು ಯಮಪಾಶ ಅನಂತರ ಆ ಬೆಳಗುಗಳ ಹೆಚ್ಚು ಕಡಿಮೆಯಲ್ಲ ತನ್ಮಾತ್ರದ ತನ್ಮಾತ್ರಗಳ ನ್ಯೂನತಿರೇಕಗಳು ನಿವಾರಿಸಿ ಸರಿ ಜೋಡಿಸಿದುದು ಈಗ ಇವನು ಕಾಮರೂಪನಾಗಿರುವನು ಜೀವ ಜ್ಯೋತಿ ಕೋಶದಿಂದ ಬಿಚ್ಚಿನಗದ ಎಡಗಳು ವರ್ಣಪಾಶ ಇನ್ನು ಈ ಜೀವನಿರುವ ದೇಹದಲ್ಲಿರುವ ಭೂತಗಳು ವ್ಯತ್ಯ ವ್ಯತ್ಯವನ್ನು ವ್ಯತ್ಯಯವನ್ನು ಹೊಂದದೆ ಕಲ್ಪಾಂತರದವರೆಗೂ ಸಮನಾಗಿರುವವು ಇದುವರೆಗೆ ಈತನಿಗಿದ್ದ ದೇಹವು ಪಾರ್ಥಿವ ದೇಹ ಅದರಲ್ಲಿ ಪೃಥ್ವಿ ಅಂಶವು ತಾನೇ ತಾನಾಗಿತ್ತು ತನ್ಮಾತ್ರಗಳ ಸಮಜೋಡನೆಯಲ್ಲಿ ಆ ಕಪ್ಪು ಹರಿದು ಹೋದದೆ ದೇಹದ ಪೃಥ್ವಿ ಅಂಶ ಕಡಿಮೆಯಾದದರ ಗುರುತು ಹಾಗೆಯೇ ಹಾಲು ಬಿಳುಪು ಹಾಲು ಬಿಳುಪು ಪಾದರಸದ ಬಿಳುಪಾದು ಅಪಭೂತವು ಹಸ್ವಾದದ ಗುರುತು ಈಗ ಈ ದೇಹವು ತೇಜಸ್ವಾಗಿರುವುದು ಒಳಗಿನಿಂದ ಆಕಾಶವಾಯು ತೇಜೋಭೂತಗಳು ಮಾಲಿನ್ಯವನ್ನು ಬಿಟ್ಟು ಸತ್ವ ಅದೇ ಆ ದೇಹದಲ್ಲಿ ಉರಿದ ಉರಿಗಳು ಈಗ ಈ ಯಾಗವು ಮುಗಿಯುವವರೆಗೆ ಪೃಥ್ವಿ ಅಂಶವು ಈ ದೇಹಕ್ಕೆ ಆಕಾಶಗಮನ ತೇಜೋವಿಕರಣ ಮೊದಲಾದ ದಿವ್ಯ ಗುಣಗಳು ಕಾಣಿಸವು ಅಶ್ವಿನಿ ದೇವತೆಗಳು ಈ ವರದಿಯನ್ನು ಕೇಳಿ ಬಹು ಸಂತೋಷಪಟ್ಟರು ಹುಷಾಗ್ರ ಬುದ್ಧಿಯಾಗಿ ಏಕಸಂತ ಗ್ರಾಹಿಯಾದ ಶಿಷ್ಯನ ಕೃತ ವಿದ್ಯೆಯನ್ನು ಕಂಡು ಸಂತೋಷಿಸುವ ಗುರುಗಳಂತೆ ಸಂತೋಷಪಟ್ಟರು ಅವರ ಪ್ರಸನ್ನತೆಯು ಪ್ರಕಾರವು ಪ್ರಸನ್ನತೆಯು ಪ್ರಕಟವಾಗಿ ಕಾಣುತ್ತಿರುವುದು ಅವರ ಮುಖ ಮುದ್ರೆಯು ಬೇಕಾದವರವನ್ನು ಕೇಳಲು ಕೊಡುವೆವು ಎಂಬ ಭಾವ ಬೀರುತ್ತಿರಲು ವಿಶ್ವಾಮಿತ್ನು ಮತ್ತೆ ಸ್ತುತಿ ಎಂಬ ಸ್ತುತಿ ಎಂಬ ಒಪ್ಪಿಸಿ ಕೇಳುವುದನ್ನು ಕೊಡುವರೆಂದು ಪ್ರಸಿದ್ಧರಾದ ದೇವರನ್ನರೇ ಕೊಡುವೆವು ಎಂಬುದನ್ನು ತಪ್ಪದೇ ಕೊಡುವ ಸತ್ಯವಂತರೆ ಕೃಪೆ ಮಾಡಿ ನನಗೊಂದು ವರವನ್ನು ಕೊಡಿ ನನಗೆ ಬ್ರಾಹ್ಮಣತ್ವವನ್ನು ಕೊಡಿ ಎಂದು ಪ್ರಾರ್ಥಿಸಿಕೊಂಡನು ಅಶ್ವಿನಿ ದೇವತೆಗಳು ವಿಶ್ವಾಮಿತ್ರ ಆಲಂಕಿಸಿಕೊಂಡರು ಗಾಧಿ ತನಿಯ ನಿನ್ನ ಪಿತಾಮಹನ ಸಂಕಲ್ಪವನ್ನು ನೆರವೇರುವುದು ಗಾಧಿ ತನೆಯನ್ನ ಪಿತಾಮಾಹನ ಸಂಕಲ್ಪವು ನೆರವೇರುವುದು ರುಚಿಕರ ಅನುಗ್ರಹವು ಫಲಿಸುವುದು ನಿನ್ನ ಪೂರ್ವಜನವಾದ ಪೂರ್ವಜನ ಪೂರ್ವಜನಾದ ಸಿಂಧೂ ದ್ವೀಪನು ಅದು ಆದಂತೆ ನೀನು ಬ್ರಾಹ್ಮಣನಾಗುವೆ ಅಷ್ಟೇ ಅಲ್ಲ ಮಹಾಬ್ರಾಹ್ಮಣ ಆದರೆ ಅದು ಅಷ್ಟು ಸುಲಭವಲ್ಲ ಮಾನವ ದೇಹವನ್ನು ದಿವ್ಯ ದೇಹವನ್ನು ಮಾಡಿದವರಿಗೆ ಕ್ಷತ್ರಿಯ ದೇಹವನ್ನು ಬ್ರಾಹ್ಮಣ ದೇಹ ಮಾಡುವುದೇನು ಕಷ್ಟ ಎನ್ನುವುದೇನು ಬೆಳೆದು ನಿಂತಿದ ಮರ ಮರವನ್ನು ನಿಂತಿದ್ದ ಮರವನ್ನು ಕಡೆದು ಯೂಪಸ್ತಂಭವನ್ನು ಮಾಡುವಂತಹ ಕೆಲಸ ಈಗ ನಾವು ಮಾಡುವುದು ನೀನು ಕೇಳುತ್ತಿರುವುದು ಕೇಳುತ್ತಿರುವುದು ಯೂಪವನ್ನು ಚಿಗುರುವಂತೆ ಮಾಡುವಂತಹ ಕಾರ್ಯ ದೇಹವು ಬ್ರಾಹ್ಮಣನಾಗ ಅದರಲ್ಲಿ ಭೂತ ಭವ್ಯ ಭವ ದೇವತೆ ಎಲ್ಲರಿಗೂ ಒಂದೊಂದು ಸ್ಥಾನವನ್ನು ಕಲ್ಪಿಸಬೇಕು ಪೃಥ್ವಿ ಅಂತರೀಕ್ಷ ಸ್ವರ್ಗಗಳಲ್ಲಿ ಯಾರು ಯಾರು ಮುಂದೆ ದೇವತೆಗಳಾಗುವರೋ ಅವರಿಗೆಲ್ಲ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರುವ ದೇಹವು ಬ್ರಾಹ್ಮಣವು ಅಷ್ಟೇನು ವಿಶ್ವಾಮಿತ್ರ ಸಮಷ್ಟಿಯ ಪ್ರತಿಬಿಂಬವಾದ ವೃಷ್ಣಿದೇವಿಯ ದೇಹವು ಯಾವುದೋ ಅದು ಬ್ರಾಹ್ಮಣವು ಈ ವಿಶ್ವದ ಮೇಲೆಯಾದ ರಸಾ ನದಿಯವರೆಗೆ ನೋಡಬಲ್ಲ ಮಾಡಬಲ್ಲ ದೇಹವು ಬ್ರಾಹ್ಮಣವು ದೇವದೇವರೆಲ್ಲವನ್ನು ಸೃಷ್ಟಿಸಿದ ಪ್ರಜಾಪತಿಗೂ ಪುರುಷನಿಗೂ ಹಿಂದಿರುವ ಬ್ರಹ್ಮತತ್ವವನ್ನು ಸತತವಾಗಿ ಚಿಂತಿಸುವ ವೃತ್ತಿಯನ್ನು ಬ್ರಹ್ಮದ ವರ್ಚಸ್ಸನ್ನು ಖಂಡದಲ್ಲಿ ಪ್ರತಿಬಿಂಬ ಬಿಂಬಿಸುವ ಬಲ್ಲ ದೇಹವು ಬ್ರಾಹ್ಮಣವು ಅಂತಹ ದೇಹವನ್ನು ಮಾಡುವುದು ಸಾಧ್ಯವಾದರೂ ಸುಲಭ ಸುಲಭವಲ್ಲ ಕಾಲದೇಶಗಳು ಕೂಡಬೇಕು ಕಾಲದೇಶಗಳು ಕೂಡಿದರೂ ಆ ಕಾರ್ಯವಾಗಬೇಕೆಂದರೆ ನಮ್ಮ ಜೊತೆಗೆ ಉಶಸ್ಸು ಸವಿತ್ರು ಬ್ರಾಹ್ಮಣಿ ಬ್ರಾಹ್ಮಣಸ್ಪತಿ ಮೂವರು ಸೇರಬೇಕು ಆಗುವುದು ಆಗುವುದು ಹಿಂದೆಗೆದೆ ಹಿಂದೆಗೆದೆ ಮುಂದೆ ನುಗ್ಗು ಗೆಲ್ಲುವೆ ನಿನ್ನ ಹೆಸರು ಶಾಶ್ವತವಾಗುವುದು ಯಾರು ಮಾಡದಂತಹ ಕಾರ್ಯವನ್ನು ಮಾಡಿದೆನೆಂದು ನಿನಗೆ ಮಾಡಿದನೆಂದು ನಿನಗೆ ಕಲ್ಪ ಕಲ್ಪ ಅಂತಿಯಾದ ಕೀರ್ತಿಯು ಬರುವುದು ಅಷ್ಟೇ ಅಲ್ಲ ಬ್ರಾಹ್ಮಣನಾಗಬೇಕೆಂಬ ಪ್ರತಿಯೊಬ್ಬನು ದಿನದಿನವೂ ಪ್ರತಿಸೋ ನಿನ್ನ ಹೆಸರನ್ನು ಕೇಳಬೇಕಾಗುವುದು ಆದರೆ ವತ್ಸ ಅವಸರ ಪಡಬೇಡ ಪಟ್ಟು ಕಾರ್ಯವನ್ನು ಕಳಿಸಬೇಡ ಶಾಂತನಾಗಿ ದಾಂತನಾಗಿ ಕಾಲ ನಿರೀಕ್ಷಣೆ ಮಾಡುತ್ತಿರುವ ಎಂದು ಹೇಳಿದರು ಈ ಅಭಿವಚನವನ್ನು ಕೇಳಿ ವಿಶ್ವಾಮಿತ್ರನ ಅಂಗಾಂಗಗಳಲ್ಲಿ ದೇಹದಲ್ಲಿರುವ ಪ್ರತಿಯೊಂದು ಜಲಚೇತ ಕಣವು ಅಮೃತಾಭಿಷೇ ಅಮೃತಾಭಿಷೇಕ ಮಾಡಿಸಿಕೊಂಡಷ್ಟು ಸಂತೋಷಪಟ್ಟಿತು ಅಶ್ವಿನಿ ದೇವತೆಗಳು ಯಮದಗ್ಧಿಗೆ ಯಥಾಯೋಗ್ಯವಾಗಿ ಮರವನ್ನು ಕೊಟ್ಟು ಈ ಇಬ್ಬರು ಋಷೀಂದ್ರದಿಂದ ಪೂಜಾ ಪೂಜಾ ಸತ್ಕಾರಗಳನ್ನು ಯಥಾವಿಧಿಯಾಗಿ ಪಡೆದು ಮರೆಯಾದರು